ಹರಿಸಮರಣೆಗೆ ದೇಶ ಕಾಲಾವಸ್ಥೆ ಯಾವುದೇ ನಿರ್ಬಂಧಗಳಿಲ್ಲ ಅಂತ ಇಲ್ಲಿ ತಿಳಿಸ್ತಾರೆ ಆವ ಕುಲದವನಾದಡೇನಿನ್ ನಾವ ದೇಶದೊಳಿದ್ದನೇ ನಿನ್ನಾವ ಕರ್ಮವ ಮಾಡಲೇ ನಿನ್ನಾವ ಕಾಲದಲ್ಲಿ ಶ್ರೀವರನ್ನು ಸರ್ವತ್ರದಲ್ಲಿ ಸಂಭಾವಿಸುತ್ತಾ ಪೂಜಿಸುತ್ತಾ ಮೋದಿಪ ಕೋವಿದ ರಿಗುಂಟೇನೋ ಭಯದುಃಖಾದಿ ದ್ವಂದ್ವಗಳು ಯಾವ ಕುಲದವನಾದ್ರೇನೋ ಯಾವ ದೇಶದಲ್ಲಿ ಇದ್ರೇನೋ ಯಾವ ಕರ್ಮವ ಮಾಡಿದ್ರೇನೋ ಯಾವ ಕಾಲದಲ್ಲಿ ಮಾಡಿದರೇನೋ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನನ್ನು ಸರ್ವತ್ವದಲ್ಲಿ ಪೂಜಿಸ್ತಾ ಸಂತೋಷ ಪಡುವಂಥ ಜ್ಞಾನಿಗಳಿಗೆ ಭಯ ದುಃಖ ಮೊದಲಾದ ಯಾವ ದೋಷಗಳು ಕೂಡ ಸಂಭವಿಸೋದಿಲ್ಲ ಆದ್ದರಿಂದ ಹರೀಸ್ಮರಣೆಗೆ ಜಾತಿ ದೇಶ ಕರ್ಮ ಕಾಲ ಇದು ನಿರ್ಬಂಧ ಇಲ್ಲ ಭಗವಂತನ ಬಗ್ಗೆ ಭಕ್ತಿ ಜ್ಞಾನಗಳಷ್ಟೇ ಸ್ಮರಣೆಗೂ ಕೂಡ ಮುಖ್ಯ ಅರ್ಹತೆ ಭಯ ದುಃಖಾದಿ ದ್ವಂದ್ವಗಳನ್ನು ಗೆಲ್ಲೋದೇ ಹರೀಸ್ಮರಣೆಯ ಉತ್ತಮ ಫಲ ಅಂತ ಅಗ್ನಿ ಅಗ್ನಿಪುರಾಣದಲ್ಲಿ ಹೇಳ್ತಾರೆ ನ ವಿದ್ಯ ನ ಕುಲಂ ರೂಪಂ ನ ಧನಂ ನ ಬಹುಶ್ರುತಂ ನ ಹರೇಹಿ ಪ್ರೀಣನಾಯ ಸ್ಯಾದ್ ಭಕ್ತಿ ಮಾತ್ರ ಪ್ರಿಯೋ ಹರಿಹಿ ಅಂತ ಭಕ್ತಿಯೇ ಮುಖ್ಯ ಧರ್ಮಶಾಸ್ತ್ರದಲ್ಲಿ ಧರ್ಮಾಚರಣೆಗೆ ವರ್ಣಾಶ್ರಮ ನಿಯಮಗಳನ್ನು ಹೇಳಿದ್ದಾರೆ ಪುಣ್ಯ ದೇಶ ಪುಣ್ಯಕಾಲಗಳಲ್ಲಿ ಅವುಗಳನ್ನು ತಿಳ್ಕೊಂಡು ಸಂಕಲ್ಪ ಮಾಡಲಿಕ್ಕೆ ಆದೇಶವನ್ನು ಹೇಳ್ತಾರೆ ಅದೇ ರೀತಿಯಾಗಿ ಇಂತಿಂಥ ವರ್ಣದವರು ಇಂತಿಂಥ ಆಶ್ರಮದವರು ಇಂತಿಂತದೇ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ತಾರೆ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿಯ ಧರ್ಮ ಸ್ವವಿಹಿತ ವೃತ್ತಿಯ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಭಕ್ತಿಯಿಂದ ಆಚರಣೆ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಎಷ್ಟೇ ಉತ್ಕೃಷ್ಟವಾಗಿದ್ದು ಕರ್ಮ ಆಚರಣೆ ಮಾಡಿ ಅದು ಅವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತ ಅಲ್ಲದೇ ಇದ್ದರೆ ಅದು ಅಧರ್ಮ ಅಂತ ಪರಿಗಣನೆ ಆಗತ್ತೆ ಅಂತ ಅಲ್ಲಿ ತಿಳಿಸ್ತಾರೆ ಇಲ್ಲಿ ಹಿಂದೆ ಸರ್ವಪ್ರತೀಕ ಸಂಧಿಯಲ್ಲಿ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವೋ ಧ್ಯಾನ ಉಳ್ಳ ಬಗೆ ಅಂತ ತಿಳಿಸ್ಬೇಕಾದ್ರೆ ಹೇಳ್ತಾರಲ್ಲಿ ಇಲ್ಲಿ ಸಂಧಿಯಲ್ಲಿ ಆವ ದವನ ಏನಿನ್ ಆವ ದೇಶದೊಳಿದ್ದರೆ ಏನಂತ ಏನು ಒಂದಕ್ಕೊಂದು ಅಲ್ಲಿ ಒಂದು ರೀತಿ ಕಾಣಿಸ್ತಾ ಇದೆ ಇಲ್ಲೂ ರೀತಿ ಕಾಣಿಸ್ತಾ ನಿರ್ಧಾರಕ್ಕೆ ಬರಲಿಕ್ಕೆ ಗೊತ್ತಾಗ್ತಾ ಇಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ದ್ವಂದ್ವಗಳು ಉಂಟಾಗ್ತಾ ಇದೆ ಏನು ಅರ್ಥ ಏನು ಅಂತ ಚಿಂತನೆ ಬಂದರೆ ಶಾಸ್ತ್ರದಲ್ಲಿ ಪುಣ್ಯ ದೇಶ ಪುಣ್ಯಕಾಲಗಳನ್ನು ವಿಧಾನ ಮಾಡಿರೋದು ಅವು ಇದ್ದರೆ ಉಪಾಸಕನಿಗೆ ಧ್ಯಾನಕ್ಕೆ ಅವಶ್ಯ ಮಾನಸಿಕ ಏಕಾಗ್ರತೆ ಚಿತ್ತ ಏಕಾಗ್ರತೆ ಅನ್ನೋದು ಸುಲಭ ಆಗತ್ತೆ ಅನ್ನ ಕಾರಣಕ್ಕೆ ಹೊರತು ಕೇವಲ ಹೆಚ್ಚು ಪುಣ್ಯ ಪಡೆಯುವುದು ಅಂತ ಒಂದೇ ಅರ್ಥ ಅಲ್ಲ ಹೀಗಾಗಿ ಚಿತ್ತದಲ್ಲಿ ಏಕಾಗ್ರತೆ ಉಳ್ಳವರು ಜ್ಞಾನಿಗಳು ದೇಶ ಕಾಲಾದಿ ನಿಯಮಗಳನ್ನು ಅನುಸರಣೆ ಮಾಡಲೇಬೇಕು ಅಂತಿಲ್ಲ ಅದೇ ಚಿತ್ತ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಆಗದೇ ಇರತಕ್ಕಂಥ ಅಜ್ಞಾನಿಗಳಿಗೆ ಮಾತ್ರ ಈ ಅವಶ್ಯವಾಗಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಕೂಡ ಅನುಸರಣೆ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡ್ತಾ ಇದೆ ಅವರು ಸರ್ವತ್ವದಲ್ಲಿ ಶ್ರೀವರ ಲಕ್ಷ್ಮೀದೇವಿಗಿಂತ ಉತ್ತಮನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ನಿರಂತರವಾಗಿ ಆರಾಧನೆ ಮಾಡಲಿಕ್ಕೆ ಅಶಕ್ತರು ಶಕ್ತಿ ಇಲ್ಲ ಇನ್ನು ಕೆಲವು ಉಗ್ರವಾಗಿರ್ತಕ್ಕಂಥ ವರಾಹ ನರಸಿಂಹಾದಿ ಮಂತ್ರಗಳು ಶೌಚ ಬ್ರಹ್ಮಚಾರ್ಯ ಆದಿ ನಿಯಮ ಪಾಲನೆ ಮಾಡದೇ ಇದ್ದವರಿಗೆ ಬಹಳ ಅನರ್ಥವನ್ನು ಉಂಟು ಅಂತ ವಿಷ್ಣು ಮೊದಲಾದ ಗ್ರಂಥಗಳಲ್ಲಿ ತಿಳಿಸ್ತಾರೆ ಉನ್ಮಾದಾದಿ ರೋಗಗಳು ಪಿಶಾಚ ಬ್ರಹ್ಮ ರಕ್ಷಸಾದಿ ಜನ್ಮಗಳ ಭಯ ದುಃಖಗಳ ಅಪಾಯಗಳನ್ನು ತಂಡು ಅಡ್ಡತ್ತೆ ಯಾರಿಗೆ ಅಂಥೇಳಿದ್ರೆ ನರಸಿಂಹ ವರಾಹ ಮೊದಲಾಗಿರ್ತಕ್ಕಂಥ ಉಗ್ರರೂಪಗಳನ್ನು ಶೌಚ ಬ್ರಹ್ಮಚರ್ಯ ಇತ್ಯಾದಿ ನಿಯಮನ ಪಾಲನೆ ಮಾಡದೇ ಇದ್ದರೆ ತಾವು ಹಾಗೆ ಹೇಗಿದ್ದೀವೋ ಹಾಗೆ ಉಪಾಸನೆ ಮಾಡಬಹುದು ಅಂತ ಚಿಂತನೆಯನ್ನು ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅನರ್ಥಗಳಿಗೆ ಕಾರಣ ಆಗತ್ತೆ ಆದರೆ ಇಲ್ಲಿ ಜ್ಞಿ ಧ್ಯಾನ ಪ್ರಕ್ರಿಯೆಯ ಸಂಧಿಯಲ್ಲಿ ಹೇಳಿದಂತಹ ಧ್ಯಾನೋಪಾಸನೆಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ನಾಮಸ್ಮರಣ ಸಂಧಿಯಲ್ಲಿ ಹೇಳಿದಂಗೆ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಇದೆಲ್ಲ ನಾಮಸ್ಮರಣಾ ಉಪಾಸನೆ ಮಾಡುವಂತಹ ಜ್ಞಾನಿಗಳಿಗೆ ಯಾವ ಅಪಾಯವೂ ಕೂಡ ಸರ್ವತಾ ಇರೋದಿಲ್ಲ ಭಯವೂ ಇರೋದಿಲ್ಲ ದುಃಖನೂ ಇರೋದಿಲ್ಲ ಅವರು ಸರ್ವತ್ರದಲ್ಲಿ ಶ್ರೀವರನ್ನು ಸಂಭಾವಿಸುತ್ತಾ ಪೂಜಿಸುತ್ತಾ ಆನಂದವನ್ನು ಅಂತ ಧ್ಯಾನೋಪಾಸನೆ ಮಾಡುವಂಥವರು ತಮಗೆ ಇಷ್ಟವಾಗಿರ್ತಕ್ಕಂಥ ಮತ್ತೆ ಐಚ್ಛಿಕ ಕೆಲವರಿಗೆ ರೂಪಿ ಪರಮಾತ್ಮನ ಉಪಾಸನೆ ಅಂದರೆ ಇಷ್ಟ ಕೆಲವರಿಗೆ ರಾಮರೂಪ ಕೆಲವರಿಗೆ ಕೃಷ್ಣ ರೂಪ ಈ ರೀತಿಯಾಗಿ ಜೊತೆಗೆ ಗುರುಗಳು ಉಪದೇಶ ಮಾಡಿರುವಂತಹ ಯಾವುದಾದರೂ ಒಂದು ಭಗವದ್ ರೂಪವನ್ನು ಮಾತ್ರ ನಿರಂತರವಾಗಿ ಇಡಬಿಡದೆ ಸ್ಮರಣಾದಿಗಳನ್ನು ಮಾಡ್ತಾರೆ ಅವರಿಗೆ ಏಕಾಗ್ರತೆ ಅನ್ನೋದು ಬೇಕು ಆ ಏಕಾಗ್ರತೆಯನ್ನು ಅಥವಾ ಇಂದ್ರಿಯ ನಿಗ್ರಹವನ್ನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇತ್ಯಾದಿಗಳನ್ನೆಲ್ಲ ಅವಶ್ಯವಾಗಿ ಮಾಡ್ತಾ ಇರಬೇಕು ಇಲ್ಲದಿದ್ದರೆ ಚಿತ್ತೈಕಾಗ್ರತೆ ಮನಸ್ಸಿನ ಏಕಾಗ್ರತೆ ಆಗಲಿ ಉಳಿದ ಇಂದ್ರಿಯಗಳ ನಿಗ್ರಹವನ್ನು ಸಾಧಿಸೋದಾಗಲಿ ಕಷ್ಟ ಆಗತ್ತೆ ಈ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸೋದಕ್ಕಾಗಿ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದನ್ನೆಲ್ಲ ಅವಶ್ಯವಾಗಿ ಮಾಡಬೇಕು ಅದರಲ್ಲಿ ಏನಾದರೂ ತಪ್ಪಾಯಿತು ಅಂತಾದರೆ ಆ ಉಪಾಸನೆ ಅನ್ನೋದು ಕೆಟ್ಟು ಹೋಗುತ್ತೆ ಅದರಿಂದ ಅನರ್ಥ ಫಲ ಬರುತ್ತೆ ಅಂದರೆ ಉಪಾಸನೆ ಕೆಡದೇ ಇದ್ದಂಗೆ ಅದು ಸರಿಯಾದ ರೀತಿಯಲ್ಲಿ ಪರಿಸಮಾಪ್ತಿ ಆಗಬೇಕು ಅಂತಾದರೆ ಈ ನಿಯಮಗಳು ಕೂಡ ಅತ್ಯವಶ್ಯ ಯಾವಾಗ ಉಪಾಸನೆ ಕೆಡತ್ತೋ ಆವಾಗ ಅನರ್ಥ ಫಲ ಬರುತ್ತೆ ಭಯ ದುಖಾದಿಗಳೆಲ್ಲ ಬಂದೇ ಬರುತ್ತೆ ಅದೇ ಸ್ಮರಣ ಉಪಾಸನೆಯಲ್ಲಿ ಯಾವ ಅಪಾಯವೂ ಕೂಡ ಇಲ್ಲ ಯಾಕೆ ಅವರಿಗೆ ಏಕಾಗ್ರತೆ ಬೇಕು ಕೇವಲ ಭಕ್ತಿ ಇದ್ದರೆ ಸಾಕು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಭಗವದ್ ರೂಪಗಳ ಚಿಂತನೆಯನ್ನು ಭಕ್ತಿಯಿಂದ ಮಾಡ್ತಾ ಇರ್ತಾರೆ ಕೇವಲ ಒಂದೇ ರೂಪವನ್ನ ಸದಾ ಎಡಬಿಡದೆ ಚಿಂತನೆ ಮಾಡ್ತಾರೆ ಅಂತ ಆ ರೀತಿಯಾಗಿರ್ತಕ್ಕಂಥ ನಿಯಮ ಏನಿಲ್ಲ ಉದಾಹರಣೆ ಕೊಡಬೇಕು ಅಂದರೆ ಬೆಳಗ್ಗೆ ಏಳುವಾಗ ನಾರಾಯಣನನ್ನು ಸ್ಮರಣೆ ಮಾಡ್ತಾರೆ ಮಾಡಬೇಕು ತುಳಸಿ ವಂದನೆಯಲ್ಲಿ ಕೃಷ್ಣನನ್ನು ಮಲವಿಸರ್ಜನಾ ಕಾಲದಲ್ಲಿ ಕೇಶವನನ್ನು ದಂತಧಾಮನ ಕಾಲದಲ್ಲಿ ಚಂದ್ರಾಂತರ್ಗತನಾಗಿರ್ತಕ್ಕಂಥ ಹರಿಯನ್ನು ಮುಖ ತೊಳೆಯುವ ಸಂದರ್ಭದಲ್ಲಿ ಮಾಧವನನ್ನು ಮೃತ್ಕಾಸ್ಥಾನದಲ್ಲಿ ವರಾಹನನ್ನು ವಸ್ತ್ರಧಾರಣೆಯಲ್ಲಿ ಉಪೇಂದ್ರನನ್ನು ಗೋಪೀಚಂದನ ಧಾರಣೆ ಮಾಡಬೇಕಾದ್ರೆ ಕೇಶವಾದಿ ಮೂರ್ತಿಗಳನ್ನು ಭೋಜನ ಕಾಲದಲ್ಲಿ ಗೋವಿಂದ ಗೋವಿಂದ ನಾಮಸ್ಮರಣೆ ಹೀಗೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಭಗವದ್ ಚಿಂತನೆಯನ್ನು ಮಾಡ್ತಾರೆ ಇದು ಬಹಳ ಸುಲಭವಾಗಿರ್ತಕ್ಕಂಥ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಆತಂಕಗಳಿಲ್ಲದೆ ಇರುವಂತಹ ಒಂದು ನಿರಪಾಯವಾದ ಮತ್ತು ಸದಾ ಮಾಡಬಹುದಾಗಿರ್ತಕ್ಕಂಥ ಸ್ಮರಣೋಪಾಸನೆ ಆದ್ದರಿಂದ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಭಗವಂತ ನಮ್ಮ ಹತ್ತಿರದಲ್ಲೇ ಇರ್ತಾನೆ ಬಳಿಯಲ್ಲೇ ಇರ್ತಾನೆ ಇದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅರ್ಥ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ನಮಗೆ ಮನಸ್ಸಿನ ಏಕಾಗ್ರತೆಯನ್ನು ಚಿತ್ತೈಕಾಗ್ರತೆಯನ್ನು ಸಾಧಿಸೋದು ಕಷ್ಟ ಇಂದ್ರಿಯ ನಿಗ್ರಹವೂ ಕಷ್ಟ ಅಲ್ಪ ಜ್ಞಾನ ಅಲ್ಪಭಕ್ತಿ ಚಿತ್ರಜ್ಞಾನ ಚಿತ್ರಭಕ್ತಿ ಈ ರೀತಿಯೆಲ್ಲ ಇದೆ ಹಾಗಾದ್ರೆ ಉಪಾಸನೆಯೇ ಬೇಡವಾ ಅಂತ ಕೇಳಿದ್ರೆ ಹೀಗೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೂಪಗಳ ಚಿಂತನೆ ಮಾಡಿದರೂ ಕೂಡ ಅದು ಸುಲಭ ಮಾರ್ಗ ಇನ್ನು ಪ್ರವೃತ್ತಿಯಲ್ಲಿ ಬರುವಂಥವರಿಗೆ ಪ್ರಾರಂಭಿಕ ಹಂತದಲ್ಲಿದ್ದವರಿಗೆ ಇದು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಹೇಳಿದಂತೆ ಆದ್ದರಿಂದ ಉಪಾಸನೆಯಿಂದ ಯಾವುದೇ ಕಾರಣಕ್ಕಾಗಿ ವಿಮುಖರಾಗಬೇಕಾದ್ದಿಲ್ಲ ಜ್ಞಾನಿಗಳಾಗಿರುವಂಥವರು ಅವರು ಇಂದ್ರಿಯ ಸಾಧಿಸಿ ಇಷ್ಟೆಲ್ಲ ಕಠಿಣವಾಗಿರ್ತಕ್ಕಂಥ ಪ್ರಾಣಾಯಾಮ ಆಸನ ಆ ನಿಯಮಗಳನ್ನೆಲ್ಲ ಅನುಸರಣೆ ಮಾಡಿ ಚಿಂತನೆಯನ್ನು ಮಾಡ್ತಾರೆ ಅಜ್ಞಾನಿಗಳಾಗಿರ್ತಕ್ಕಂಥವರು ಅಂದರೆ ಇನ್ನು ಆ ರೀತಿಯಾಗಿ ನಾವು ಪ್ರವೃತ್ತಿ ಬಂದಿಲ್ಲ ಆರಂಭಿಕ ಹಂತದಲ್ಲಿದ್ದವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪದ ಉಪಾಸನೆಯನ್ನು ಚಿಂತನೆಯನ್ನು ಮಾಡಿದರೂ ಕೂಡ ಅದಕ್ಕೂ ಫಲ ಅನ್ನೋದಿದ್ದೇ ಇದೆ ಆದ್ದರಿಂದ ಅದೇ ರೀತಿಯಾಗಿ ಶ್ರೀವರನ್ನು ಸರ್ವತ್ವದಲ್ಲಿ ಸಂಭಾವಿಸುತ್ತಾ ಪೂಜಿಸುತ್ತಾ ಮೂರಿಪ ಕೋವಿದರಿ ಗುಂಟೇನೋ ಭಯದುಃಖಾದಿ ದ್ವಂದ್ವಗಳು ಅವರಿಗೇನಾದ್ರು ಇದೆಯ ದುಃಖಗಳು ಸರ್ವತಾ ಇಲ್ಲ ಅಂತ ಅಭಿಪ್ರಾಯ